ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಚು ತಲ ಸುತ್ತೋ ಸುಬಹ ನೂ ಅಮ್ಮಾ ಶ್ರೀಪೂ ಅಲ್ಲಾಹನ ವಿಧಿ ಬಂದು ಇನ್ನು ಅದಕ್ಕಾಗಿ ಅವಸರ ಅವನು ಪರಮ ಪಾವನನು ಮತ್ತು ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವಕ್ಕಿಂತ ಮಹೋನ್ನತನು ಯುನಜಿಲ್ಮಲ ಇ ಕಚ ದುರ್ಗು ಹೈಮಿನ್ ಅಮ್ರಿ ಯಶ ಉಮಿಂಗೈ ಬದಿ ಅನ್ಅ್ಯುರು ಅನ್ಅ್ಯೋ ಅನ್ನಹೂರ ಇರಹ ಇಲ್ಲ ಅರಹ ಕಪೂ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 ಇವರು ಮಾಡುವ ದೇವ ಸಹಭಾಗಿತ್ವಕ್ಕಿಂತ ಅವನು ಮಹೋನ್ನತನು ಅವನು ಮಾನವನನ್ನು ಬರೆಯ ಒಂದು ವೀರ್ಯಾಣುವಿನಿಂದ ಸೃಷ್ಟಿಸಿದನು ಮತ್ತು ನೋಡುತ್ತಿದ್ದ ಹಾಗೆ ಅವನೊಬ್ಬ ಪ್ರತ್ಯಕ್ಷ ಜಗಳ ಗಂಟನಾಗಿ ಮಾರ್ಪಟ್ಟನು ಅವನು ಅರ್ಥಾತ್ ಅಲ್ಲಾಹನು ಪ್ರಾಣಿಗಳನ್ನು ಸೃಷ್ಟಿಸಿದನು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 ಅವನು ಇಚ್ಛಿಸುತ್ತಿದ್ದರೆ ನಿಮಗೆಲ್ಲರಿಗೂ ಸನ್ಮಾರ್ಗದರ್ಶನ ಮಾಡಿಬಿಡುತ್ತಿದ್ದನು ಅವನೆ ನಿಮಗಾಗಿ ಆಕಾಶದಿಂದ ನೀರನ್ನು ಸುರಿಸಿದನು ಅದನ್ನು ನೀವು ಸ್ವತಃ ಕುಡಿಯುತ್ತೀರಿ ಮತ್ತು ಅದರಿಂದ ನಿಮ್ಮ ಪ್ರಾಣಿಗಳಿಗೆ ಮೇವೂ ಉಂಟಾಗುತ್ತದೆ ಅವನು ಈ ನೀರಿನ ಮೂಲಕ ಬೆಳೆ ಬೆಳೆಯಿಸುತ್ತಾನೆ ಜೈತೂನ್ ಖರ್ಜೂರ ದ್ರಾಕ್ಷೆ ಮತ್ತು ಇತರ ನಾನಾ ವಿಧದ ಫಲಗಳನ್ನು ಉತ್ಪಾದಿಸುತ್ತಾನೆ ವಿವೇಚಿಸುವವರಿಗೆ ನಿಶ್ಚಯವಾಗಿಯೂ ಇದರಲ್ಲಿ ಒಂದು ದೊಡ್ಡ ನಿದರ್ಶನವಿದೆ ಅವನು ನಿಮಗಾಗಿ ಇರುಳು ಹಗಲುಗಳನ್ನು ಸೂರ್ಯ ಚಂದ್ರರನ್ನು ನಿಯಂತ್ರಿಸಿರುತ್ತಾನೆ ಎಲ್ಲಾ ನಕ್ಷತ್ರಗಳು ಅವನ ಅಪ್ಪಣೆಯಿಂದ ನಿಯಂತ್ರಿತವಾಗಿದೆ ಬುದ್ಧಿಜೀವಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ ಅವನು ನಿಮಗಾಗಿ ಭೂಮಿಯಲ್ಲಿ ಸೃಷ್ಟಿಸಿರುವ ವಿವಿಧ ಬಣ್ಣಗಳ ವಸ್ತುಗಳಲ್ಲಿಯೂ ಗ್ರಹಿಸುವವರಿಗೆ ಖಂಡಿತವಾಗಿಯೂ ನಿದರ್ಶನವಿದೆ ಇಮಗಾಗಿ ಸಮುದ್ರಗಳನ್ನು ನಿಯಂತ್ರಿಸಿ ನೀವು ಅದರಿಂದ ತಾಜಾ ಮಾಂಸ ಪಡೆದು ತಿನ್ನಲಾಗುವಂತೆಯೂ ಅದರಿಂದ ನೀವು ಧರಿಸುವ ಅಲಂಕಾರ ಸಾಧನಗಳನ್ನು ಹೊರತೆಗೆಯುವಂತೆಯೂ ಮಾಡಿದವನು ಅವನೇ ನಾವೆಯೂ ಸಮುದ್ರದ ಹೃದಯವನ್ನು ಸೀಳುತ್ತಾ ಸಾಗುತ್ತಿರುವುದನ್ನು ನೀವು ನೋಡುತ್ತೀರಿ ಇವೆಲ್ಲ ನೀವು ನಿಮ್ಮ ಪ್ರಭುವಿನ ಅನುಗ್ರಹವನ್ನು ಅರಸಲಿಕ್ಕೂ ಅವನಿಗೆ ಕೃತಜ್ಞರಾಗಲಿಕ್ಕೂ ಆಗಿರುತ್ತದೆ ಭೂಮಿಯು ನಿಮ್ಮನ್ನೆತ್ತಿಕೊಂಡು ಅಲುಗಾಡದಂತೆ ಅವನು ಭೂಮಿಯಲ್ಲಿ ಪರ್ವತಗಳನ್ನು ನಾಟಿಬಿಟ್ಟಿರುತ್ತಾನೆ ನೀವು ದಾರಿಗಾಣಲಿಕ್ಕೂ ಅವನು ನದಿಗಳನ್ನು ಹರಿಸಿದನು ಮತ್ತು ಸ್ವಾಭಾವಿಕವಾದ ಮಾರ್ಗಗಳನ್ನು ಮಾಡಿದನು ಅವನು ಭೂಮಿಯಲ್ಲಿ ಮಾರ್ಗಗಳನ್ನು ತೋರಿಸುವ ಕುರುಹಗಳನ್ನೆರಿಸಿದನು ಮತ್ತು ಜನರು ನಕ್ಷತ್ರಗಳಿಂದಲೂ ದಾರಿ ಕಾಣುತ್ತಾರೆ ಅಕಲೈ ಅಸ್ಲುಕು ಕೆ ಅಕಲಚ ಲೂ ಹೀಗಿರುವಾಗ ಸೃಷ್ಟಿಸುವ ಏನನ್ನೂ ಸೃಷ್ಟಿಸದವರು ಸಮಾನರೇ ನೀವೇನು ವಿವೇಚಿಸುವುದಿಲ್ಲವೇಲೂಹ್ ನೀವು ಅಲ್ಲಾಹನ ಅನುಗ್ರಹಗಳನ್ನು ಎಣಿಕೆ ಮಾಡಲಿಚ್ಛಿಸಿದರೂ ಎಣಿಕೆ ಮಾಡಲಾರಿರಿ ವಾಸ್ತವದಲ್ಲಿ ಅವನು ಮಹಾ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ವಸ್ತುತಃ ನೀವು ಬಹಿರಂಗಗೊಳಿಸುವುದನ್ನು ಮುಚ್ಚಿಡುವುದನ್ನು ಅಲ್ಲಾಹು ಬಲ್ಲವನಾಗಿರುತ್ತಾನೆ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 ಮತ್ತು ಅವರು ಗರ್ವಿಷ್ಠರಾಗಿದ್ದಾರೆ ನಿಶ್ಚಯವಾಗಿಯೂ ಅಲ್ಲಾಹು ಇವರು ಮುಚ್ಚಿಡುವ ಮತ್ತು ಬಹಿರಂಗಗೊಳಿಸುವ ಸರ್ವ ಕರ್ಮಗಳನ್ನು ಅರಿಯುತ್ತಾನೆ ಅಹಂಭಾವದಲ್ಲಿ ಸಿಲುಕಿರುವವರನ್ನು ಖಂಡಿತವಾಗಿಯೂ ಅಲ್ಲಾಹು ಮೆಚ್ಚುವುದಿಲ್ಲ ನಿಮ್ಮ ಪ್ರಭು ಅವತೀರ್ಣಗೊಳಿಸಿರುವುದು ಏನನ್ನು ಎಂದು ಅವರೊಡನೆ ಯಾರಾದರೂ ಕೇಳಿದರೆ ಅದೆಲ್ಲಾ ಹಿಂದಿನ ಕಾಲದ ಹಳಸಲು ಕತೆಗಳು ಎಂದು ಇವರು ಹೇಳುತ್ತಾರೆ ಪುನರುತ್ಥಾನ ದಿನದಂದು ತಮ್ಮ ಪೂರ್ಣ ಹೊರೆಯನ್ನು ಹೊರಲಿಕ್ಕಾಗಿಯೂ ಅದರೊಂದಿಗೆ ಅಜ್ಞಾನದಿಂದಾಗಿ ಇವರು ಯಾರನ್ನು ಪಥಭೃಷ್ಟಗೊಳಿಸಿರುತ್ತಾರೋ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 ثم <سؤال> يوم القيامة يخزيهم ويقول أين شركائي الذين كنتم تشاقون فيهم قال الذين أوث العلم إن الخزي اليوم والسوء على الكافرين مندى پنا رتان دين دندو الله عبر النو أپمانا گولي سوانو مطو عبر وڈنين ನನ್ನ ಯಾವ ಸಹಭಾಗಿಗಳಿಗೋಸ್ಕರ ನೀವು ಸತ್ಯಸಂಧರಡನೆ ಜಗಳವಾಡುತ್ತಿದ್ದೀರೋ ಅವರೀಗ ಎಲ್ಲಿದ್ದಾರೆ ಎಂದು ಕೇಳುವನು ಭೂಲೋಕದಲ್ಲಿ ಜ್ಞಾನ ಪ್ರಾಪ್ತವಾಗಿದ್ದವರು ಇಂದು ನಿಶ್ಚಯವಾಗಿಯೂ ಸತ್ಯ ನಿಷೇಧಿಗಳಿಗೆ ಅಪಮಾನವೂ ದುರ್ದಶೆಯೂ ಇದೆ ಎನ್ನುವರು ಈ ಸತ್ಯ ತಮ್ಮ ಮೇಲೆ ತಾವೇ ಅಕ್ರಮ ಬೆಸಗುತ್ತಿರುವ ವೇಳೆ ದೇವಚರರ ಕೈಯಲ್ಲಿ ಸೆರೆ ಸಿಕ್ಕಿದಾಗ ಹಟಮಾರಿತನವನ್ನು ಬಿಟ್ಟು ತಕ್ಷಣ ಶರಣು ಹೋಗುತ್ತಾರೆ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 ವಾಸ್ತವದಲ್ಲಿ ಅವರು ತಾವೇ ತಮ್ಮ ಮೇಲೆ ಮಾಡಿಕೊಂಡಿದ್ದ ಅವರ ಸ್ವಂತ ಅಕ್ರಮವಾಗಿತ್ತು ಅವರ ದುಷ್ಕರ್ಮಗಳ ದುಷ್ಪರಿಣಾಮಗಳು ಕೊನೆಗೆ ಅವರನ್ನೇ ಪೀಡಿಸಿದವು ಮತ್ತು ಅವರು ಯಾವುದನ್ನು ಪರಿಹಾಸ ಮಾಡುತ್ತಿದ್ದರೋ اده اورن اكرمسي بتتو وقال الذين اشرفوا لو شاء الله ما عبدنا من دونه من شيء نحن ولا آباؤنا ولا حرمنا من دونه من شيء كذلك فعل الذين من قبلهم فهل على الرسل الا البلاغ المبين